ರಾಜಕಾರ್ಯ ಪ್ರಸಕ್ತ ದಿವಾನ ಬಹದ್ದೂರ್ ಸರಿಯಂ ಎಂ ಕೃಷ್ಣರಾಯರು ಎಂ ಎನ್ ಕೃಷ್ಣರಾಯರ ಹೆಸರಿನ ಎಂ ಎಂಬ ಅಕ್ಷರಗಳಿಗೆ ಮಡಿ ನಿಯಮ ಎಂದು ಅರ್ಥವೆಂದು ಒಂದು ಮಿತ್ರಗೋಷ್ಠಿಯ ಸಂಕೇತ ಅದು ಕೃಷ್ಣರಾಯರ ಸ್ವಭಾವವನ್ನು ಸೂಚಿಸುತ್ತದೆ ಎಲ್ಲ ವ್ಯವಹಾರಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ನಿಯಮ ಲೆಕ್ಕಾಚಾರ ನಿಷ್ಕರ್ಷೆ ತತ್ವ ಇದು ಕೃಷ್ಣರಾಯರ ವೈಶಿಷ್ಟ್ಯ ಒಂದು ದಿನ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಯ ವೇಳೆಗೆ ಬಸವನಗುಡಿಯಲ್ಲಿ ಒಬ್ಬ ಸ್ನೇಹಿತರ ಮನೆಯಲ್ಲಿ ಕುಳಿತಿದ್ದೆ ಅವರನ್ನು ವಾ ಎಂದು ಕರೆಯೋಣ ಅವರ ಮನೆಯ ಪಕ್ಕದಲ್ಲಿ ಇನ್ನೊಬ್ಬ ಸ್ನೇಹಿತರ ಮನೆ ಮಾ ರವರದು ಎರಡು ಮನೆಗಳು ಬೇರೆ ಬೇರೆಯಾದರೂ ಮುಂದುಗಡೆಯ ಅಂಗಳ ನಡುಗೋಡೆಯಿಲ್ಲದೆ ಅಖಂಡವಾಗಿತ್ತು ಆದ್ದರಿಂದ ಅಂಗಳದಲ್ಲಿ ಆಡಿದ ಮಾತು ಎರಡು ಮನೆಗಳಿಗೂ ಚೆನ್ನಾಗಿ ಕೆಡಿಸುತ್ತಿತ್ತು ನನ್ನ ಸ್ನೇಹಿತ ಮಾ ಆಫೀಸಿಗೆ ಹೊರಡಲು ಸಿದ್ಧನಾಗಿ ಬಟ್ಟೆ ಹಾಕಿಕೊಂಡು ಅಂಗಳದೊಳಕ್ಕೆ ಬಂದ ಆ ವೇಳೆಗೆ ಸರಿಯಾಗಿ ಗೇಟಿನಲ್ಲಿ ಬಸ್ ಸ್ನೇಹಿತ ರಾ ಕಾಣಿಸಿಕೊಂಡ ಆಗ ನಡೆದ ಮಾತುಕತೆ ಇದು ಮಾ ಏನೋ ಆ ಹೆಂಗಾರಿ ಇಷ್ಟು ಹೊತ್ತಿಗೆ ಬಂದೆ ಎಲ್ಲಿಗೆ ಹೋಗಿದ್ದೆಯೋ ರಾ ಎಂ ಎನ್ ಕೃಷ್ಣರಾಯರ ಮನೆಗೆ ಹೋಗಿದ್ದೆನಯ್ಯ ಹಾಗೆಯೇ ನಿನ್ನನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆ ಮಾ ಆ ಬ್ರಾಹ್ಮಣನ ಪ್ರಾಣ ಏಕೆ ಹಿಂಡುತ್ತೀಯೋ ರಾ ಚೀಟಿ ಬಂದಿದೆಯಲ್ಲಪ್ಪಾ ಇನ್ನು ಮೂರು ತಿಂಗಳಿಗೆ ನಿವೃತ್ತಿ ಎಂದು ಅದಕ್ಕೋಸ್ಕರ ಏನಾದರೂ ಕೇಳೋಣವೆಂದು ಹೋಗಿದ್ದೆ ಮಾ ಈಗೋಡೆಗೆ ಹೇಳಿಕೊ ನಿನ್ನ ರೆಕಾರ್ಡಿನಲ್ಲಿ ಮಷ್ಟು ಇಲ್ಲದಿದ್ದರೆ ಅವರು ಕೊಕ್ಕೆ ಹಾಕುವವರಲ್ಲ ಮಷ್ಟು ಇದ್ದರೆ ನೀನೆಲ್ಲ ನಿಮ್ಮ ತಾತ ಬಂದರೂ ಮುಚ್ಚಿಡುವವರಲ್ಲ ನ್ಯಾಯಸ್ಥರ ಹತ್ತಿರ ನಿನಗೇನು ಕೆಲಸ ಈ ಮಾತು ಕೇಳಿ ನನಗೆ ಕುತೂಹಲ ಉಂಟಾಯಿತು ಹೊರಕ್ಕೆ ಬಂದು ಇಬ್ಬರನ್ನೂ ನೋಡಿದೆ ಮೂವರು ಸೇರಿ ಮಾರವರು ಹೇಳಿದ್ದು ಪರೋಕ್ಷ ಯೋಗ್ಯತಾ ನಿರ್ಣಯ ನ್ಯಾಯದೃಷ್ಟಿ ಎಂಎನ್ ಕೃಷ್ಣರಾಯರು ನ್ಯಾಯಕ್ಕಿಂತ ಕಡಿಮೆಯಾದದ್ದನ್ನು ಮಾಡುವವರಲ್ಲ ನ್ಯಾಯಕ್ಕಿಂತ ಹೆಚ್ಚಿನದನ್ನೂ ಮಾಡುವವರಲ್ಲ ಒಬ್ಬರಿಗೆ ನ್ಯಾಯಕ್ಕಿಂತ ಹೆಚ್ಚಿನದನ್ನು ಮಾಡಿದರೆ ಇನ್ನೊಬ್ಬರಿಗೆ ನ್ಯಾಯಕ್ಕಿಂತ ಕಡಿಮೆಯಾದದ್ದನ್ನು ಮಾಡಬೇಕಾಗುತ್ತದೆ ಎಂದು ಅವರ ವಾದ ಎಂ ಕೃಷ್ಣರಾಯರವರಲ್ಲಿ ನನಗೆ ತಿಳಿದಂತೆ ಯಾರಿಗೂ ಸಲಿಗೆ ಇರಲಿಲ್ಲ ಎಲ್ಲರಿಗೂ ಅವರ ಬಗೆಗೆ ಪ್ರೀತಿ ಗೌರವಗಳು ಭರತ ಭಯ ಕಾಳಿದಾಸನು ಶಾಕುಂತಲದಲ್ಲಿ ಹೇಳುವ ಅಭ್ಯಕ್ತ ಸ್ನಾತಮಿವ ಎಂಬಂತೆ ಮೈಲಿಗೆಯಾದವನಿಗೆ ಮಡಿ ಹುಟ್ಟವನ ವಿಷಯದಲ್ಲಿರುವ ಭಾವನೆ ಇರುತ್ತಿತ್ತು ನನ್ನ ಯಾವುದೋ ಜನ್ಮದ ಪುಣ್ಯದಿಂದ ಅವರ ಅಭಿಮಾನ ನನಗೆ ಕೊಂಚ ದೊರಕಿತ್ತು ಪರಿಚಯ ಎಂ ಎನ್ ಕೃಷ್ಣರಾಯರಿಗೂ ನನಗೂ ಮೊದಲು ಪರಿಚಯವಾದದ್ದು ಸುಮಾರು ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿ ಆಗ ಬಸವನಗುಣಿಯ ಒಂದು ಮನೆಯಲ್ಲಿ ಯೋಗೀಶ್ವರನೆಂಬರೆಂಬ ಒಬ್ಬರು ಬಿಡಾರ ಮಾಡಿದ್ದರು ಅವರು ತಿರುಪತಿಯವರಂತೆ ಆಯುರ್ವೇದ ವೈದ್ಯದಲ್ಲಿಯೂ ಮಂತ್ರಶಾಸ್ತ್ರದಲ್ಲಿಯೂ ಪರಿಣತರಾಗಿದ್ದವರಂತೆ ನಾನು ಅಲ್ಲಿಗೆ ಏಕೆ ಹೋದನೆಂಬುದು ನೆನಪಿಲ್ಲ ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಚೀಫ್ ಇಂಜಿನಿಯರ್ ಕೆ ಕೃಷ್ಣ ಎಂ ಎನ್ ಕೃಷ್ಣರಾಯರು ಕುಳಿತು ಮಾತನಾಡುತ್ತಿದ್ದರು ನನಗೆ ಕೃಷ್ಣಹಿಂಗಾರ್ಯರ ಪರಿಚಯ ಅದಕ್ಕೆ ಹಿಂದಿನಿಂದ ಇದ್ದದ್ದರಿಂದ ಮಾತಿಗೆ ಪ್ರಾರಂಭವಾಗಿ ಏನೋ ಪ್ರಸ್ತಾವ ಬಂತು ನಾನು ನೀಲಕಂಠ ಚೆಂಪು ಗ್ರಂಥದಿಂದ ಆಗ ಜ್ಞಾಪಕಕ್ಕೆ ಬಂದ ಒಂದು ಶ್ಲೋಕವನ್ನು ಪ್ರಾಸ್ತಾವಿಕವಾಗಿ ಹೇಳಿದೆ ಕೃಷ್ಣಂಗಾರ್ಯರು ಚೆನ್ನಾಗಿ ಸಂಸ್ಕೃತ ಬಲ್ಲವರು ಅವರ ಅಣ್ಣಂದಿರು ಮಹಾವಿದ್ವಾಂಸರು ನಾನು ಹೇಳಿದ ಶ್ಲೋಕವನ್ನು ಕೃಷ್ಣರಾಯರು ಇನ್ನೊಂದು ಸಲ ಹೇಳಿ ಎಂದರು ಕೃಷ್ಣರಾಯರು ಸಂಸ್ಕೃತ ವಿದ್ವಾಂಸರು ನಾನು ಹೇಳಿದ ಶ್ಲೋಕವನ್ನು ಅವರು ಮೆಚ್ಚಿಕೊಂಡರು ಹೀಗೆ ಪ್ರಾರಂಭವಾಯಿತು ನನಗೆ ಅವರ ಪರಿಚಯ ಕೃಷ್ಣರಾಯರ ಮುಖ ಪರಿಚಯವಾಗುವುದಕ್ಕೆ ಮೊದಲೇ ನಾನು ಅವರ ಯಶಸ್ಸನ್ನು ಕೇಳಿದ್ದೆ ಅವರ ಪರಿಚಯ ದೊಡ್ಡ ಭಾಗ್ಯವೆಂದು ಆಗಲೇ ಅಂದುಕೊಂಡೆ ದೈವಕೃಪೆಯಿಂದ ಆ ಭಾಗ್ಯ ಕಡೆಯವರೆಗೂ ನನ್ನದಾಗಿತ್ತು ಸೋದರವರ್ಗ ಕೃಷ್ಣರಾಯರು ಮೈಸೂರು ಪಟ್ಟಣದವರು ಅವರ ಅಣ್ಣಂದಿರು ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಎಂ ಹಿರಿಯಣ್ಣನವರು ಕೃಷ್ಣರಾಯರ ತಮ್ಮಂದಿರಾದ ಎನ್ ಸೀತಾರಾಮಯ್ಯನವರು ಸರಕಾರದ ಅಸಿಸ್ಟೆಂಟ್ ಸೆಕ್ರೆಟರಿಯಾಗಿಯೂ ಮ್ಯಾಜಿಸ್ಟ್ರೇಟರಾಗಿಯೂ ಕೆಲಸ ಮಾಡಿದವರು ಈ ಮೂವರು ವಿದ್ವಾನ್ ಪೆರಿಯಸ್ವಾಮಿ ತಿರುಮಲಾಚಾರ್ಯರವರಲ್ಲಿ ಸಂಪ್ರದಾಯ ಕ್ರಮದಲ್ಲಿ ಸಂಸ್ಕೃತ ಕಲಿತವರು ಮೂವರು ಇಂಗ್ಲಿಷ್ ಸಾಹಿತ್ಯದಲ್ಲಿಯೂ ಪಂಡಿತರಾಗಿದ್ದರು ಮೂವರು ಪರಿಶುದ್ಧ ಚಾರಿತ್ರ್ಯವುಳ್ಳವರು ಮೂವರ ಅಭಿಮಾನವನ್ನು ದೈವ ನನಗೆ ದೊರಕಿಸಿತ್ತು ನನ್ನ ದೆಹಲಿ ಪ್ರವಾಸ ಸಾವಿರದ ಸುಮಾರಿನಲ್ಲಿ ನಾನು ದೆಹಲಿಗೆ ಹೋಗಬೇಕಾದ ಸಂದರ್ಭ ಬಂದಿತು ದೇಶೀಯ ಸಂಸ್ಥಾನಗಳಿಗೂ ಇಂಡಿಯಾ ಸರಕಾರಕ್ಕೂ ಇರುವ ಕೌಲು ಕರಾರು ಸಂಬಂಧಗಳು ಅವಗಳ ಜೊತೆಗೆ ಬೆಳೆದು ಬಂದಿರುವ ಮಾಮೂಲು ರೂಢಿಗಳು ವಿಶೇಷವಾಗಿ ದೇಶ ಸಂರಕ್ಷಣೆಯ ವಿಷಯದಲ್ಲಿರುವ ಏರ್ಪಾಟುಗಳು ಮತ್ತು ಹಣಕಾಸಿನ ವ್ಯವಸ್ಥೆಗಳು ಇವುಗಳನ್ನು ಕುರಿತು ತಿಳಿವಳಿಕೆ ಸಂಪಾದಿಸಿಕೊಳ್ಳಬೇಕೆಂಬುದು ನನ್ನ ಆ ದೆಹಲಿ ಪ್ರವಾಸದ ಉದ್ದೇಶ ಆ ವೇಳೆಗೆ ಎನ್ ಸೀತಾರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆಂದು ನನಗೆ ತಿಳಿಯಿತು ದೆಹಿಯಲ್ಲಿ ಇಂಡಿಯಾ ಸರಕಾರದ ಶಾಸನ ರಚನೆಯ ಇಲಾಖೆಯಲ್ಲಿ ಕಾರ್ಯಕ್ರಮ ಹೇಗಿವೆ ಅಲ್ಲಿ ಮಸೂದೆಯ ಮೊದಲ ಕರಡನ್ನು ತಯಾರು ಮಾಡುವವರು ಯಾರು ಮಸೂದೆಗೆ ಯಾರ ದೆಹಲಿಯಲ್ಲಿ ಇಂಡಿಯಾ ಸರಕಾರದ ಶಾಸನ ರಚನೆಯ ಇಲಾಖೆಯಲ್ಲಿ ಕಾರ್ಯಕ್ರಮ ಹೇಗಿವೆ ಅಲ್ಲಿ ಮಸೂದೆಯ ಮೊದಲ ಕರಡನ್ನು ತಯಾರು ಮಾಡುವವರು ಯಾರು ಮಸೂದೆಗೆ ಯಾರೆ ಯಾರಿಂದ ಏನೇನು ಸಂಸ್ಕಾರಗಳು ನಡೆಯುತ್ತವೆ ಮಸೂದೆಯು ಕರಡಿನ ಸ್ಥಿತಿಯಿಂದ ಕಾನೂನು ಸ್ಥಿತಿಗೆ ಬರುವುದು ಹೇಗೆ ಈ ವಿವರಗಳನ್ನು ವ್ಯಾಸಂಗ ಮಾಡಿ ತಿಳಿದುಕೊಂಡು ಬರುವುದಕ್ಕಾಗಿ ಮೈಸೂರು ಸರಕಾರವು ಇಬ್ಬರು ಅಧಿಕಾರಿಗಳನ್ನು ದೆಹಲಿಗೆ ಕಳುಹಿಸಿತ್ತು ಅವರಲ್ಲೊಬ್ಬರು ಎನ್ ಸೀತಾರಾಮಯ್ಯನವರು ಇನ್ನೊಬ್ಬರು ಉತ್ತರೋತ್ತರ ಹೈಕೋರ್ಟಿನ ಜಡ್ಜಿಯಾದ ಅಬ್ದುಲ್ ಘನಿ ಸಾಹೇಬರು ಸೀತಾರಾಮಯ್ಯನವರು ಆಗಲೇ ದೆಹಲಿಯಲ್ಲಿದ್ದರಿಂದ ನಾನು ಅವರ ಸಹಾಯವನ್ನು ಪಡೆಯಲಾದೀತೆಂದುಕೊಂಡೆ ಆದರೆ ದೆಹಲಿಯಲ್ಲಿಯ ಅವರ ವಿಳಾಸ ನನಗೆ ಗೊತ್ತಿರಲಿಲ್ಲ ಅದನ್ನು ತಿಳಿದುಕೊಳ್ಳಬೇಕೆಂದು ಒಂದು ಸಂಜೆ ಎಂಎನ್ ಕೃಷ್ಣರಾಯರ ಮನೆಗೆ ಹೋದೆ ಅಲ್ಲಿ ಒಬ್ಬ ಆಳು ಸಾಹೇಬರು ಮೈಸೂರಿನಿಂದ ಬಂದಿರುವ ಯಜಮಾನರ ಜೊತೆಯಲ್ಲಿ ಲಾಲ್ಬಾಗ್ ಕಡೆ ವಾಕಿಂಗ್ ಹೋಗಿದ್ದಾರೆ ಎಂದು ತಿಳಿಸಿದ ನಾನು ಲಾಲ್ಬಾಗ್ ಕಡೆ ಸುತ್ತಾಡಿಕೊಂಡು ಏಳುವರೆ ಎಂಟು ಗಂಟೆ ಜೆ ಮತ್ತೆ ಕೃಷ್ಣರಾಯರ ಮನೆಗೆ ಬಂದೆ ಆಳು ಸಾಹೇಬರು ಊಟಕ್ಕೆ ಹೋಗಿರಬಹುದು ಎಂದ ನಾನು ಪರವಾಗಿಲ್ಲ ಈಗ ಅವರನ್ನು ತೊಂದರೆ ಪಡಿಸುವ ಅವಶ್ಯವಿಲ್ಲ ಊಟ ಮುಗಿದು ಅವರು ಹೊರಕ್ಕೆ ಬಂದ ಮೇಲೆ ನನ್ನ ಹೆಸರನ್ನು ಹೇಳಿ ಈ ಹೆಸರನ್ನು ತಿಳಿಸಿಬಿಡು ಎಂದೆ ನಾನು ಆಗ ಶಂಕರಪುರದಲ್ಲಿ ವಾಸವಿದ್ದೆ ಸುಮಾರು ಒಂಬತ್ತು ಗಂಟೆ ಇರಬಹುದು ನಾನು ಊಟಕ್ಕೆ ಕುಳಿದಿದ್ದೆ ಪ್ರೊಫೆಸರ್ ಹಿರಿಯೇಣ್ಣನವರು ಎಂ ಎನ್ ಇಬ್ಬರು ನನ್ನ ಮನೆಗೆ ದಯಮಾಡಿಸಿದರು ಆಗ ಆ ಮನೆಯಲ್ಲಿ ಎಲೆಕ್ಟ್ರಿಕ್ ದೀಪವಿರಲಿಲ್ಲ ಕೆರೋಸಿನ್ ಲ್ಯಾಂಪ್ ನನ್ನ ಕೊಠಡಿಯಲ್ಲಿ ಉರಿಯುತ್ತಿತ್ತು ಅಣ್ಣ ತಮ್ಮಂದರಿಬ್ಬರು ಅಲ್ಲಿ ಕುಳಿತರು ನಾನು ಊಟ ತೀರಿಸಿಕೊಂಡು ಬಂದು ಇಬ್ಬರಿಗೂ ಕೈ ನನ್ನ ಉದ್ದೇಶವನ್ನು ತಿಳಿಸಿದೆ ಇಬ್ಬರು ಸಂತೋಷಪಟ್ಟರು ಕೃಷ್ಣರಾಯರು ಸೀತಾರಾಮಯ್ಯನವರ ವಿಳಾಸವನ್ನು ಹೇಳಿದರು ಇಬೆಡ್ಸನ್ ಸರ್ಕಲ್ ಪಹಾಡ್ ಗುಂಜ್ ಎಂದೋ ಏನೋ ಇದಾದ ಮೇಲೆ ಕೊಂಚ ಹೊತ್ತು ಮಾತನಾಡುತ್ತಿದ್ದೆವು ನಾವು ನಾನು ಪ್ರೊಫೆಸರ್ ಹಿರಿಯಣ್ಣನವರನ್ನು ವೇದದ ನಿತ್ಯತ್ವದ ವಿಷಯದಲ್ಲಿ ಪೂರ್ವ ಮೀಮಾಂಸಕರ ಅಭಿಪ್ರಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಹಾಕಿದ್ದು ಅದಕ್ಕೆ ಅವರು ಉತ್ತರ ಹೇಳಿದ್ದು ಜ್ಞಾಪಕದಲ್ಲಿದೆ ವೇದಾರ್ಥದ ದೃಷ್ಟಿಯಿಂದ ನಿತ್ಯತ್ವವನ್ನು ಒಪ್ಪಿಕೊಳ್ಳಬಹುದು ಅಕ್ಷರವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರೆ ಒಪ್ಪುವುದು ಅಷ್ಟು ಸುಲಭವಲ್ಲ ವರು ಹೇಳಿದ್ದು ನನ್ನ ಮನಸ್ಸಿಗೆ ಬಹು ಸಮಂಜಸವೆಂದು ತೋರಿತು ಉತ್ತರದ ವಿವರಣೆ ನೆನಪಿನಿಂದ ಮಾಸಿಹೋಗಿದೆ ಹೀಗೆ ನಲವತ್ನಾಲ್ಕು ನಲವತ್ತೈದು ವರ್ಷಗಳ ಹಿಂದಿನ ಮಾತು ಅದು ಚೀತಾರಾಮಯ್ಯನವರ ಆತಿಥ್ಯ ಆಮೇಲೆ ಒಂದು ವಾರ ಅಥವಾ ಹತ್ತು ದಿನಗಳಲ್ಲಿ ನಾನು ದೆಹಲಿ ತಲುಪಿದೆ ರೈಲ್ವೆ ಸ್ಟೇಷನಿಗೆ ತಲುಪುವ ವೇಳೆಗೆ ಅಲ್ಲಿ ಸಿದ್ಧವಾಗಿ ಕಾದಿದ್ದವರು ಸೀತಾರಾಮಯ್ಯನವರು ನಿಮಗೆ ನಾನು ಬರುವ ವರ್ತಮಾನ ಹೇಗೆ ತಿಳಿಯಿತು ಎಂದು ನಾನು ಕೇಳಿದೆ ಹೇಗೋ ತಿಳಿಯಿತು ಬಂದಿರುವುದುಂಟಷ್ಟೇ ಎಂದರು ಅವರು ನೀವು ಏಕೆ ಬಂದಿರಿ ಎಂದೆ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಅವರು ಜವಾಬು ಹೇಳಿದರು ನಾನು ಬೇರೆ ಏರ್ಪಾಟು ಯೋಚಿಸಿದ್ದೇನಲ್ಲ ಎಂದೆ ಅವರು ಬೇರೆ ಏರ್ಪಾಟು ಬೇರೆಯಾಗಲಿ ಈಗ ಆಗಿರುವ ಏರ್ಪಾಟನ್ನು ನಡೆಸಿಕೊಡೋಣವಾಗಲಿ ಎಂದರು ಹೀಗೆ ಸ್ನೇಹದ ವಿತಂಡವಾದ ಕೊಂಚ ನಡೆಯಿತು ನನ್ನನ್ನು ಸುಮಾರು ಎರಡು ಎರಡೂವರೆ ತಿಂಗಳು ಸೀತಾರಾಮಯ್ಯನವರು ಅತಿಥಿಯಾಗಿರಿಸಿಕೊಂಡು ಕಾಪಾಡಿದರು ನಾನು ಒಂದೆರಡು ಸಾರಿ ಖರ್ಚು ವೆಚ್ಚದ ಪ್ರಸ್ತಾವವನ್ನೆತ್ತಿದೆ ಅವರು ಅದನ್ನೆಲ್ಲ ಬೆಂಗಳೂರಿನಲ್ಲಿ ಸೆಟ್ಲ್ ಮಾಡಿಕೊಳ್ಳುವುದಾಗಲಿ ನನಗೆ ಹುಕುಮಾಗಿ ಬಿಟ್ಟಿದೆ ಅದರಂತೆ ನಾನು ನಡೆಯಬೇಕಾಗಿದೆ ನೀವು ನಡೆಸಿಕೊಡಬೇಕು ಹೀಗೆ ಬಾಯಿ ಮುಚ್ಚಿಸಿದರು ಸೀತಾರಾಮಯ್ಯನವರು ನಾನು ತುಂಬ ಸಂತೋಷಪಟ್ಟ ದಿನಗಳು ಅವು ಇಬ್ಬರು ಜೊತೆ ಜೊತೆಯಲ್ಲಿ ತಿರುಗಾಡುತ್ತಿದ್ದೆವು ಕಾಳಿದಾಸನ ಮೇಘಸಂದೇಶ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಉಜ್ಜಯಿನಿಗೆ ಹೋಗಿ ಮಹಾಕಾಲ ದೇವಾಲಯವನ್ನು ಸಿಪ್ರಾ ನದಿಯ ಸನ್ನಿವೇಶವನ್ನು ನೋಡಿದೆವು ಇಬ್ಬರು ಕುರುಕ್ಷೇತ್ರಕ್ಕೆ ಹೋಗಿ ಪಾಂಡವರ ಕೊಳದಲ್ಲಿ ಸ್ನಾನ ಮಾಡಿದೆವು ಗೀತಾ ಮಂದಿರಕ್ಕೆ ಹೋದೆವು ಸ್ಥಾಣೇಶ್ವರಕ್ಕೆ ಹೋಗಿ ಈಶ್ವರ ದರ್ಶನ ಮಾಡಿದೆವು ಆ ಬಳಿಯ ದುರ್ಗಾ ಸನ್ನಿಧಿಗೂ ಹೋಗಿದ್ದೆವು ದಾರಿಯಲ್ಲಿ ಎಷ್ಟೋ ಕಾವ್ಯ ಸಂದರ್ಭಗಳ ಸ್ಮರಣೆ ಮಾಡಿ ಪದ್ಯಗಳನ್ನು ಹೇಳಿಕೊಂಡು ವ್ಯಾಖ್ಯಾನ ಮಾಡಿ ಸಂತೋಷಪಟ್ಟೆವು ಸೀತಾರಾಮಯ್ಯನವರ ಇಂಗ್ಲಿಷ್ ಸಾಹಿತ್ಯ ಜ್ಞಾನವು ಸಮ್ಯಕ್ಕಾಗಿದ್ದದ್ದು ಲೆಜಿಸ್ಲೇಟಿವ್ ಕೌನ್ಸಿಲಿನಲ್ಲಿ ಸಾವಿರದ ಒಂಬೈನೂರ ನಾನು ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯನಾಗಿದ್ದೆ ಆಗ ಮಿರ್ಜಾ ಸಾಹೇಬರ ದಿವಾನಗಿರಿಯ ಪ್ರಾರಂಭ ಕಾಲ ಎಂ ಎನ್ ಕೃಷ್ಣರಾಯರು ಹಣಕಾಸಿನ ಸಚಿವರು ಆಗ ನಾನು ಮಾಡಿದ ಒಂದು ಭಾಷಣದಲ್ಲಿ ಮೈಸೂರಿನ ಕೋಶ ನಿರ್ವಾಹದ ವ್ಯವಸ್ಥೆ ಸರಿಯಾಗಿಲ್ಲವೆಂದು ಆಕ್ಷೇಪಿಸಿದೆ ಸರಕಾರ ಎಷ್ಟೋ ಹಣ ಖರ್ಚು ಮಾಡುತ್ತಿದೆ ಆ ಖರ್ಚನ್ನು ಪರೀಕ್ಷಿಸಿ ಅಲ್ಲಲ್ಲಿ ತಡೆ ಹಾಕುವ ಆಡಳಿತದ ವ್ಯವಸ್ಥೆ ತಕ್ಕಷ್ಟಿಲ್ಲ ಎಂದು ಹೇಳಿದೆ ನಾನು ಮಾತನಾಡುತ್ತಿರುವಾಗ ಕೃಷ್ಣರಾಯರ ಮುಖ ಗಂಭೀರ ಮುದ್ರೆಯನ್ನು ತಾಳಿತು ನಾನು ಕುಳಿತ ಕೂಡಲೇ ಅವರೆದ್ದು ಈ ಸದಸ್ಯರಿಗೆ ವಾಸ್ತವ ಪರಿಸ್ಥಿತಿ ತಿಳಿದಿಲ್ಲವೆಂದು ತೋರುತ್ತದೆ ಸರಕಾರದ ಈಗಿನ ಏರ್ಪಾಟಿನಲ್ಲಿ ಖರ್ಚನ್ನು ಹೋಟೆಯಲ್ಲಿರಿಸುವುದಕ್ಕೂ ತನಿಖೆ ಮಾಡುವುದಕ್ಕೂ ತಕ್ಕಷ್ಟು ವ್ಯವಸ್ಥೆ ಎಂದು ಹೇಳಿದರು ಕೃಷ್ಣರಾಯರು ಪರಮ ಪ್ರಾಮಾಣಿಕರೆಂದು ನಾನು ನಂಬಿದ್ದರಿಂದ ಪ್ರತಿ ಮಾತನಾಡಲಿಲ್ಲ ಅಂದು ಸಂಜೆ ನಾನು ಇಳಿದಿದ್ದ ಜಾಗಕ್ಕೆ ಸಚಿವರ ಕಚೇರಿಯಿಂದ ಒಂದು ಲಕ್ಕೋಟೆ ಬಂದಿತ್ತು ಅದರಲ್ಲಿ ಹಣಕಾಸು ವೆಚ್ಚದ ವಿಷಯದಲ್ಲಿ ಸರ್ಕಾರ ಹೊರಡಿಸಿದ್ದ ಅನೇಕ ಹುಕುಂನಾಮೆಗಳಿದ್ದವು ಅದನ್ನೆಲ್ಲ ನಾನು ಓದಿ ಮೆಚ್ಚಿಕೊಂಡೆ ಮಾರನೆಯ ಸಭೆ ಸೇರಿದ ಮೇಲೆ ನಾನು ಕೃಷ್ಣರಾಯನನ್ನು ವಂದಿಸಿ ಆ ಸರ್ಕಾರಿ ಹುಕುಂಗಳಲ್ಲಿರುವಂತೆ ಕೆಲಸ ನಡೆಯುತ್ತಿದೆ ಎಂದು ನಮಗೆ ಏನು ಭರವಸೆ ಎಂದು ಕೇಳಿದೆ ಕೃಷ್ಣರಾಯರು ಅದು ರಾಜ್ಯ ನಿಬಂಧನೆಯ ವಿಚಾರ ಸರಕಾರ ಅದನ್ನು ಯೋಚಿಸಬಹುದು ಎಂದರು ಯೋಗ್ಯತಾ ನಿರ್ಣಯ ಆ ಮಧ್ಯಾಹ್ನ ಸಭೆಯ ಅನಂತರ ಉಪಹಾರ ಕಾಲದಲ್ಲಿ ಹೆಚ್ಚಿ ದಾಸಪ್ಪನವರು ನನ್ನ ಹತ್ತಿರ ಬಂದು ಹೋಗಿ ಹೋಗಿ ಆ ಬ್ರಾಹ್ಮಣರ ಮೇಲೆ ಏಕೈಯ ಆ ಎತ್ತಿದೆ ಎಂದರು ನಾನು ನಿಮಗೇಕೆ ಆ ಒಬ್ಬ ಬ್ರಾಹ್ಮಣರ ವಿಷಯದಲ್ಲಿ ಕನಿಕರ ಎಂದೆ ದಾಸಪ್ಪನವರು ನಾನು ಕಂಡಿರುವ ನಿಜವಾದ ಬ್ರಾಹ್ಮಣ ಅವರೊಬ್ಬರೇ ಆದ್ದರಿಂದ ಅವರಿಗೆ ನಮಸ್ಕಾರ ಅವರ ತಂಟೆಗೆ ನೀವು ಹೋಗಬೇಡಿ ಎಂದರು ಯೋಗ್ಯತೆಯು ಪ್ರಾಮಾಣಿಕತೆಯು ತಮ್ಮಷ್ಟಕ್ಕೆ ತಾವೇ ಗೌರವವನ್ನು ತಮ್ಮ ಸಂಪಾದಿಸಿಕೊಳ್ಳುತ್ತವೆ ಎನ್ನಲು ಇದೆ ನಿದರ್ಶನ ದಿವಾನ್ ಪದವಿ ಸಾವಿರದ ಮಿರ್ಜಾ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗಾಗಿ ಲಂಡನ್ಗೆ ಹೋಗಿದ್ದಾಗ ಎಂ ಎನ್ ಕೃಷ್ಣರಾಯರು ದಿವಾನರಾಗಿ ಬದಲಿಯಿದ್ದರು ಇದು ಕೆಲವು ತಿಂಗಳು ಮಾತ್ರದ್ದು ಈ ಸಮಯದಲ್ಲಿ ಒಂದು ದಿನ ಬೆಳಗ್ಗೆ ನಾನು ವಾಕಿಂಗ್ ಹೋಗುತ್ತಿದ್ದಾಗ ಕೃಷ್ಣರಾಯರು ಎದುರುಗಡೆಯಿಂದ ಬರುತ್ತಿದ್ದರು ನಾನು ನಮಸ್ಕಾರ ಹೇಳಿದೆ ಕೃಷ್ಣರಾಯರು ಏನಪ್ಪ ಬಹುದಿನವಾಯಿತಲ್ಲ ನಿಮ್ಮನ್ನು ನೋಡಿ ನಾನು ಈಗ ತಮಗೆ ಕೆಲಸದ ಒತ್ತಡ ನಾನು ಬಂದರೆ ತಮ್ಮ ಕಾಲ ವೆಚ್ಚವಾಗಿ ತಮಗೆ ಅನಾನುಕೂಲವಾದೀತು ಕೃಷ್ಣರಾಯರು ಅದೇನಪ್ಪ ಅಂತದ್ದು ನಾನು ಕೌನ್ಸಿಲರ್ ಕೆಲಸ ದಿವಾನರ ಕೆಲಸ ಎರಡೂ ಸೇರಿದೆ ಭಾರ ಹೆಚ್ಚಿರಬಹುದು ಏನು ಕಾಣೇನಪ್ಪ ಸರ್ಕಿಟ್ ಹೋಗಬೇಕಾಗಿರಬಹುದು ಸರ್ಕಿಟ್ ಏಕೆ ಜನರನ್ನು ಕಂಡು ಅವರ ಅಹವಾಲುಗಳನ್ನು ಕೊರತೆಗಳನ್ನು ವಿಚಾರಿಸುವುದಕ್ಕೆ ಅದನ್ನು ನಾವು ಹೋಗಿ ವಿಚಾರಿಸಬೇಕೆ ಇಲ್ಲಿಗೆ ಬರುವುದನ್ನು ಪರಿಹಾರ ಮಾಡಿದರೆ ಸಾಲದೆ ದಿನ ದಿನದ ಕೆಲಸದ ಹೊರೆ ಇರುತ್ತದಲ್ಲ ದ್ವಿಗುಣವಾಗಿ ನಮ್ಮ ಸರಕಾರ ಈ ಹೊತ್ತಿನದಲ್ಲ ಒಂದು ವರ್ಷಗಳ ತಳಹದಿ ಇದೇ ಅದಕ್ಕೆ ಕಾನೂನುಗಳು ನಿಯಮಗಳು ಎಲ್ಲ ಇಲಾಖೆಗಳಿಗೂ ಮಾಮೂಲಾಗಿ ಬೆಳೆದುಕೊಂಡು ಬಂದಿದೆ ಆ ಭಾಗದಲ್ಲಿ ಯಾವ ಕೊರತೆಯೂ ಇಲ್ಲ ಆ ಕಾಯ್ದೆಗಳನ್ನು ಏರ್ಪಾಟುಗಳನ್ನು ನಡೆಸುವುದಕ್ಕೆ ಸಾವಿರ ಸಾವಿರದ ಐನೂರು ಸಂಬಳ ತೆಗೆದುಕೊಳ್ಳುವ ಜವಾಬ್ದಾರಿ ಅಧಿಕಾರಿಗಳಿದ್ದಾರೆ ಅವರು ತಮ್ಮ ಕೆಲಸ ನಡೆಸದಿದ್ದರೆ ಸರಕಾರ ಏನು ಮಾಡಲಾರದು ಅವರು ನಡೆಸುತ್ತಿದ್ದರೆ ಸರ್ಕಾರಕ್ಕೆ ಹೆಚ್ಚಿನ ಕೆಲಸವಿಲ್ಲ ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಕಠಿಣ ಪ್ರಶ್ನೆ ಬರಬಹುದು ಅದಷ್ಟೇ ಮಂತ್ರಿಗಳಿಗಿರುವ ಕೆಲಸ ರಾಜ್ಯದ ನಾನಾ ಅಧಿಕಾರಿಗಳು ಅವರವರ ಕೆಲಸ ನಡೆಸಿಕೊಂಡು ಇರುವ ಕಾನೂನು ಕಾಯ್ದೆಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುವುದು ನಮಗಿರುವ ಮುಖ್ಯ ಕೆಲಸ ಈ ರೀತಿ ವಿವರಣೆ ಕೊಟ್ಟರು ಅವರಿಗೆ ಮಂತ್ರಿಗಳ ಕೆಲಸ ಸರಳವಾದದ್ದೆಂದು ತೋರಿದ್ದು ಸ್ವಾಭಾವಿಕ ಅದಕ್ಕೆ ಮೂರು ಕಾರಣಗಳನ್ನು ನಾನು ಹೇಳಬಹುದು ಅನುಭವ ಅವರಿಗೆ ಎಲ್ಲ ಇಲಾಖೆಗಳ ಆಡಳಿತವೂ ಅನುಭವವಾಗಿತ್ತು ಅವರು ಉದ್ಯೋಗ ಪ್ರಾರಂಭ ಮಾಡಿದ್ದು ರಾಜ್ಯದ ಕೋಶ ವಿಭಾಗದಲ್ಲಿ ಸರಕಾರದ ಪ್ರತಿಯೊಂದು ಇಲಾಖೆಯೂ ನೇರವಾಗಿಯೋ ಬಳಸಾಗಿಯೋ ಕೋಶದ ಇಲಾಖೆಗೆ ಸಂಬಂಧಪಟ್ಟದ್ದಾಗಿ ಕೋಶಾಧಿಕಾರಿಗಳ ಗಮನಕ್ಕೆ ಬಂದೇ ಬರುತ್ತದೆ ಇದು ಕೃಷ್ಣರಾಯರ ಮನಸ್ಸಿಗೆ ಸರಕಾರದ ಕೆಲಸ ಕಷ್ಟದ್ದಲ್ಲವೆಂದು ತೋರುವಂತೆ ಮಾಡಿರಬಹುದು ಬುದ್ಧಿಬಲ ಕೃಷ್ಣರಾಯರ ಬುದ್ಧಿಶಕ್ತಿ ಸ್ವಾಭಾವಿಕವಾಗಿ ತೀವ್ರವಾದದ್ದು ಅವರು ಯಾವ ಒಂದು ವಿಷಯ ಆಲೋಚನೆಗೆ ಬಂದರೂ ಅದರ ಆಳ ನೇರಗಳನ್ನು ತತ್ವ ಪ್ರಯೋಗಗಳನ್ನು ಅಮೂಲಾಗ್ರವಾಗಿಯೂ ಬೇಗಲು ಕಂಡುಕೊಳ್ಳಲಾಗುತ್ತಿತ್ತು ಅವರ ಬುದ್ಧಿಯ ನೈಜವಾದ ಮಾರ್ಗವೇ ಶಾಸ್ತ್ರ ಮಾರ್ಗ ಇತರರಿಗೆ ಕಷ್ಟವಾದದ್ದು ಅವರಿಗೆ ಸುಲಭವಾಗಿತ್ತು ಪ್ರಾಮಾಣಿಕತೆ ಎಲ್ಲರಿಗಿಂತಲೂ ದೊಡ್ಡದು ಅವರ ಪ್ರಾಮಾಣಿಕತೆ ಅಂತ ಸಾಕ್ಷಿ ಹೇಗೆ ಹೇಳುತ್ತದೋ ಅಷ್ಟನ್ನು ಪೂರ್ತಿಯಾಗಿ ಕೇಳಿ ಇತರ ಪ್ರೇರಣೆ ಬೋಧನೆಗಳಿಗೆ ಲಕ್ಷ್ಯ ಕೊಡದ ಮನಸ್ಸು ಅವರದು ಉಪಾಯಗಳಿಗೂ ಹುನ್ನರುಗಳಿಗೂ ಚಾಲಕುಗಳಿಗೂ ಅತಿ ಅತಿ ಅವರು ಮನಸ್ಸು ಕೊಡುತ್ತಿರಲಿಲ್ಲ ಅವರದು ಸರಳಲೇಖೆಯಲ್ಲಿ ಸಂಚಾರ ಮಾಡುವ ಮನಸ್ಸು ಕೃಷ್ಣರಾಯರು ಕರ್ತವ್ಯ ಕರ್ಮನಿಷ್ಠರು ಜನದ ಹೊಗಳಿಕೆ ತೆಗಳಿಕೆಗಳು ಅವರಿಗೆ ಲೆಕ್ಕಕ್ಕೆ ಬರುತ್ತಿರಲಿಲ್ಲ ಕೃಷ್ಣರಾಯರು ದಿವಾನ್ ಕೆಲಸಕ್ಕೆ ಬಂದ ಹೊಸತಿನಲ್ಲಿ ಬ್ರಿಟಿಷ್ ರೆಸಿಡೆಂಟರು ಅವರಿಗೆ ಒಂದು ಕಾಗದ ಬರೆದು ತಾವು ದಿವಾನರನ್ನು ನೋಡಲು ಬರಬೇಕೆಂದಿರುವುದಾಗಿಯೂ ಸರಿಯಾದ ವೇಳೆಯನ್ನು ತಿಳಿಸಬೇಕೆಂದು ಕೇಳಿದರು ಕೃಷ್ಣರಾಯರು ಅದಕ್ಕೆ ಉತ್ತರವಾಗಿ ತಾವು ನನ್ನನ್ನು ನೋಡಬೇಕೆಂದು ಇಷ್ಟಪಟ್ಟಿರುವುದು ನನಗೆ ಸಂತೋಷವಾಗಿದೆ ವಂದನೆ ನಾನು ಪ್ರತಿ ದಿವಸವೂ ಹನ್ನೊಂದರಿಂದ ಐದು ಗಂಟೆಯವರೆಗೆ ಕಚೇರಿಯಲ್ಲಿರುತ್ತೇನೆ ಎಂದು ಬರೆದರು ಯಾರಿಗೆ ಎಷ್ಟೋ ಅಷ್ಟು ಎಷ್ಟು ಪ್ರಕೃತವೋ ಅಷ್ಟು ಮಾತ್ರ ಅದು ಕೃಷ್ಣರಾಯರ ದಾರಿ ಅಹವಾಲುಗಳ ವಿಲೆ ಅವರಲ್ಲಿ ಅಹವಾಲುಗಳು ಅಹವಾಲು ಹೇಳಿಕೊಳ್ಳಲು ಜನ ಬಂದಾಗಲೂ ಅಷ್ಟೇ ಜನ ಬಂದಿದ್ದಾರೆಂದು ಗುಮಾಸ್ತರು ಹೇಳಿದ ಕೂಡಲೇ ಕರೆತನ್ನಿ ಎನ್ನುವರು ತಾವು ಎದ್ದು ನಿಂತು ಜನವನ್ನು ಬರಮಾಡಿಕೊಳ್ಳುವರು ಅವರೆಲ್ಲ ಕುಳಿತ ಮೇಲೆ ತಾವು ಕುಳಿತು ಏನು ಸಮಾಚಾರ ಎನ್ನುವರು ಅವರ ಮುಖಂಡರು ಸ್ವಾಮಿ ತಾವು ಹೊಸಕೋಟೆಯಿಂದ ಬಂದಿದ್ದೇವೆ ಆ ಕೆರೆಯ ದುರಸ್ತಿಗಾಗಿ ಬಹುದಿನದಿಂದ ಬೇಡಿಕೊಳ್ಳುತ್ತಿದ್ದೇವೆ ತಕ್ಷಣವೇ ಕೃಷ್ಣರಾಯರು ತಮ್ಮ ಗುಮಾಸ್ತರನ್ನು ಕರೆಯವರು. ಮುತ್ತು ಸ್ವಾಮಿ ಚೀಫ್ ಇಂಜಿನಿಯರ್ ಅವರಿಗೆ ಹೇಳಿ ಕಳುಹಿಸಿ ಆ ಫೈಲುಗಳನ್ನು ತರಿಸಿ ಹತ್ತು ನಿಮಿಷಗಳೊಳಗಾಗಿ ಫೈಲಿನೊಡನೆ ಚೀಫ್ ಇಂಜಿನಿಯರ್ ಬರುವರು ಕೃಷ್ಣರಾಯರು ಚೀಫ್ ಇಂಜಿನಿಯರ್ ಅವರನ್ನು ಕೇಳುವರು ಇವರು ಹೊಸಕೋಟೆಯಿಂದ ಬಂದಿದ್ದಾರೆ ಅವರ ಕೆರೆಯ ದುರಸ್ತಿ ಯಾವ ಸ್ಥಿತಿಯಲ್ಲಿದೆ ಚೀಫ್ ಇಂಜಿನಿಯರ್ ವಿವರಣೆ ಕೊಡುವರು ಕೃಷ್ಣರಾಯರು ನಿಮ್ಮ ಫೈಲಿನಲ್ಲಿ ಕಡಿಯ ಕಾಗದ ತಾರೀಖೇನು ಎಂದು ಕೇಳುವರು ಇಂಜಿನಿಯರ್ ಅವರ ಮುಖ ಸ್ವಲ್ಪ ಅಳುಕಾಗುವುದು ಕೃಷ್ಣರೈ ಒಳ್ಳೆಯದು ಕೆಲಸ ಯಾವಾಗ ಪ್ರಾರಂಭವಾಗುವುದು ಅದಕ್ಕೇನು ಅಡಚಣೆ ಆ ಇಂಜಿನಿಯರ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ತಡವಾಗಿದೆ ಕೃಷ್ಣ ರೈ ಒಳ್ಳೆಯದು ಆ ಕಾಗದವನ್ನು ನಾನು ಫೈಸಲ್ ಮಾಡಿಸುತ್ತೇನೆ ಮತ್ತೇನಾಗಬೇಕು ಇಂಜಿನಿಯರ್ ಇನ್ನೊಂದು ತಿಂಗಳೊಳಗಾಗಿ ಪ್ರಾರಂಭ ಮಾಡಿಸುತ್ತೇನೆ ಸರಿ ನೋಡಿ ಜನ ತೊಂದರೆ ಪಡುತ್ತಿದ್ದಾರೆ ಚೀಫ್ ಇಂಜಿನಿಯರ್ ಹೊರಡುವರು ಕೃಷ್ಣರಾಯರು ಜನದ ಕಡೆ ತಿರುಗಿ ಒಂದು ತಿಂಗಳೊಳಗಾಗಿ ಕೆಲಸ ಪ್ರಾರಂಭ ಮಾಡಿಸುತ್ತಾರಂತೆ ಅದು ಆಗದಿದ್ದರೆ ನೀವು ದಯಮಾಡಿ ನನಗೆ ಕಾಗದ ಬರೆಯಿರಿ ಎನ್ನುವರು ವಿಸಿಟರುಗಳು ಸ್ವಾಮಿ ಬಹು ಕಷ್ಟವಾಗಿದೆ ಜನಕ್ಕೆ ದನಕ್ಕೆ ಕುಡಿಯಲು ನೀರಿಲ್ಲ ಇತ್ಯಾದಿಯಾಗಿ ಶುರು ಮಾಡುವರು ಕೃಷ್ಣರಾಯರು ಅದೆಲ್ಲ ತಿಳಿದಿದ್ದುತ್ತಾನೆ ಮತ್ತೇನಾದರೂ ಉಂಟೋ ಎನ್ನುವರು ಅವರು ಜವಾಬು ಹೇಳುವಷ್ಟರೊಳಗಾಗಿ ಕೃಷ್ಣರಾಯರು ಕುಳಿತಿದ್ದ ರಿವಾಲ್ವಿಂಗ್ ಚಿಕ್ಕ ಕುರ್ಚಿ ಮೇಜಿನ ಕಡೆಗೆ ತಿರುಗುವುದು ಹೆಚ್ಚು ಮಾತಿಗೆ ಅವಕಾಶವೇ ಇಲ್ಲ ಎಂ ಕೃಷ್ಣರಾಯರು ಹರಟೆಗೆ ಮನುಷ್ಯರಲ್ಲ ಮತ್ತು ಹೇಳಿದ್ದೇ ಹೇಳಿ ಕೇಳಿದ್ದೇ ಕೇಳಿ ಕಾಲಹರಣ ಮಾಡುವವರಲ್ಲ ಪ್ರಜಾವಲಂಬನೆ ಎಂ ಎನ್ ಅಹವಾಲು ಹೇಳಿಕೊಳ್ಳಲು ಬಂದ ಜನ ಒಬ್ಬಬರು ಸರಕಾರ ಹಾಗೆ ಮಾಡಬಹುದು ಹೀಗೆ ಮಾಡಬಹುದು ಎಂದು ಸಲಹೆ ಕೊಡುತ್ತಿದ್ದರು ಅಂತ ಸಂದರ್ಭಗಳಲ್ಲಿ ಕೃಷ್ಣರಾಯರು ಪದೇ ಪದೇ ಹೇಳುತ್ತಿದ್ದ ಮಾತು ಇದು ಒಂದು ದೃಷ್ಟಿಯಿಂದ ನೋಡಿದರೆ ಸರಕಾರ ಸರ್ವಶಕ್ತವಾದದ್ದು ಸರ್ವ ಸ್ವತಂತ್ರವಾದದ್ದೆಂಬುದು ನಿಜ ಆದರೆ ಇನ್ನೊಂದು ದೃಷ್ಟಿಯಿದೆ ಅದು ಬಹುಮುಖ್ಯವಾದದ್ದು ಆ ದೃಷ್ಟಿಯಿಂದ ಸರಕಾರದಷ್ಟು ದುರ್ಬಲವಾದ ಸಂಸ್ಥೆ ಯಾವುದೂ ಇಲ್ಲ ಅದರಷ್ಟು ಅನ್ಯಾಧೀನವಾದದ್ದು ಯಾವುದು ಇಲ್ಲ ಜನ ನಡೆಸಿಕೊಟ್ಟರೆ ಸರಕಾರ ಜನ ದೂರವಾದರೆ ಸರಕಾರ ಎಲ್ಲಿರುತ್ತದೆ ಜನವನ್ನು ಅವಲಂಬಿಸಿಕೊಂಡದ್ದು ಸರಕಾರ ಹೀಗೆ ಆಡಳಿತದ ದರ್ಪವನ್ನು ಪ್ರಜೆಗಳಿಗೆ ತೋರಬೇಕಾದ ಸ್ನೇಹವನ್ನು ಎರಡನ್ನೂ ಸಮನ್ವಯ ಮಾಡಿದ್ದವರು ಕೃಷ್ಣರಾಯರು ಆರ್ಥಿಕ ನೀತಿ ಕೋಶ ನಿರ್ವಾಹ ವಿಷಯದಲ್ಲಿ ಕೃಷ್ಣರಾಯರ ತತ್ವಗಳು ನೀತಿ ಸೂತ್ರಗಳು ಕಟ್ಟುನಿಟ್ಟಿನವು ಅವರು ರಾಜ್ಯಕೋಶದ ಆಗಿದ್ದಾಗ ಅವರಿಗೂ ವಿಶ್ವೇಶ್ವರಯ್ಯನವರಿಗೂ ನಾಲ್ಕಾರು ಬಾರಿ ಘರ್ಷಣೆಯಾದದ್ದುಂಟು ರಿಸರ್ವ್ಸ್ ಅಥವಾ ಕೈಗಾವಲು ನಿಧಿಗಳು ಡೆಫಿಸಿಟ್ ಬಡ್ಜೆಟ್ ಅಥವಾ ಸರಕಾರ ಸಾಲವೆತ್ತುವುದು ವೆಚ್ಚದ ತನಿಖೆ ಮತ್ತು ಹತೋಟಿಯ ಕ್ರಮ ಈ ವಿಷಯಗಳನ್ನು ಕುರಿತು ಅಭಿಪ್ರಾಯ ಭೇದ ತೀವ್ರವಾಗಿ ಕಾಣಬರುತ್ತಿತ್ತು ಅದರಿಂದ ವಿಶ್ವೇಶ್ವರಯ್ಯನವರ ಯೋಜನೆಗಳ ವೇಗಕ್ಕೆ ತಡೆ ಬೀಳುತ್ತಿತ್ತು ಒಂದು ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಬರೆದರು ನಾವು ಈಗ ಸಾಲ ಎತ್ತಬೇಕಾದದ್ದು ಅಭಿವೃದ್ಧಿ ಕಾರ್ಯಗಳಿಗಾಗಿ ಈ ಕಾರ್ಯಗಳು ಉತ್ತರೋತ್ತರ ಲಾಭಕರಗಳಾಗುತ್ತವೆ ಅದು ಸರಕಾರಕ್ಕೆ ಅಲ್ಲವೇ ಇದರ ಮೇಲೆ ಕೃಷ್ಣರಾಯರು ಟಿಪ್ಪಣಿ ಮಾಡಿದರು ಲಾಭಕರವಾಗಿರಬಹುದು ಆಗದೆಯೂ ಹೋಗಬಹುದು ಆಗ ರಾಜ್ಯಕ್ಕೆ ನಷ್ಟ ತಾನೆ ಐವತ್ತು ವರ್ಷಕ್ಕೋ ನೂರು ವರ್ಷಕ್ಕೋ ಬರುವ ಲಾಭವನ್ನು ಅನುಭವಿಸುವ ಜನ ಆಗಿನವರು ಅವರಿಗೆ ಸಂಪತ್ತನ್ನುಂಟು ಮಾಡುವುದಕ್ಕೋಸ್ಕರ ಈಗ ಬದುಕಿರುವವರ ತಲೆಯ ಮೇಲೆ ಹೊರೆ ಹೊರಿಸುವುದು ಯುಕ್ತವೇ ಇದೇ ಧ್ವನಿಯುಳ್ಳ ಟಿಪ್ಪಣಿಗಳನ್ನು ಲಕ್ಷ್ಮೀ ನರಸಿಂಹರಾಯರವರು ಅದಕ್ಕಿಂತ ಹೆಚ್ಚಾಗಿ ಎಸ್ ಸಾಮಣ್ಣನವರು ಬರೆದಿದ್ದನ್ನು ನಾನು ಓದಿದ್ದೇನೆ ಹೀಗೆ ಎಂ ಎನ್ ಕೃಷ್ಣರಾಯರಿಗೂ ಅಭಿಪ್ರಾಯ ಭೇದವಿದ್ದರು ಅದು ಅವರಿಬ್ಬರ ಪರಸ್ಪರ ಸೌಜನ್ಯ ಗೌರವಗಳಿಗೆ ಎಂದು ಅಡ್ಡಿಯಾಗಿರಲಿಲ್ಲ ಕೃಷ್ಣರಾಯರು ಕಡೆಯವರೆಗೂ ವಿಶ್ವೇಶ್ವರಯ್ಯನವರ ನಿಸ್ವಾರ್ಥತೆಯನ್ನು ಪ್ರಾಮಾಣಿಕತೆಯನ್ನು ದೇಶ ಹಿತೋತ್ಸಾಹವನ್ನು ಬಹುವಿಧವಾಗಿ ಕೊಂಡಾಡುತ್ತಿದ್ದರು ವಿಶ್ವೇಶ್ವರಯ್ಯನವರು ಮಹಾಮಹಿಮರು ಮಹರ್ಷಿಪ್ರಾಯದವರು ಎಂದು ಕೃಷ್ಣರಾಯರು ಹೇಳುತ್ತಿದ್ದುದನ್ನು ನಾನು ಕೇಳಿದ್ದೇನೆ ಒಟ್ಟಿನಲ್ಲಿ ಹಣಕಾಸಿನ ಆಡಳಿತ ಬಹು ಜಾಗರೂಕತೆಯಿಂದಲೂ ಕಟ್ಟುನಿಟ್ಟಿನಿಂದಲೂ ನಡೆದು ರಾಜ್ಯದ ವ್ಯಯ ಮಿತಪಡಬೇಕೆಂಬುದು ಕೃಷ್ಣರಾಯರಿಗಿದ್ದ ಮುಖ್ಯ ಆಶಯ ಅದನ್ನು ಎಂದು ಸಡಿಲ ಸಡಿಲಿಸಿದವರಲ್ಲ ಭ್ಯಂತರ ಅವರು ಹಣಕಾಸಿನ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯಿಂದ ಕೌನ್ಸಿಲರ್ ಪದವಿಗೆ ಹತ್ತಿದ ಮೇಲೆ ಒಂದು ವ್ಯತ್ಯಾಸ ಕಂಡುಬಂದಿತ್ತು ಆಗ ಅವರು ಭದ್ರಾವತಿಯ ಕಾರ್ಖಾನೆಯ ನಿರ್ವಾಹ ಭಾರವನ್ನು ವಹಿಸಿಕೊಳ್ಳಬೇಕಾಯಿತು ಹಾಗಿದ್ದಾಗ ಒಂದು ದಿನ ಲೆಕ್ಕಪತ್ರಗಳ ಮುಖ್ಯಸ್ಥರು ಶ್ರೀ ಎಂಬುವರು ಕೃಷ್ಣರಾಯರವರವರಲ್ಲಿಗೆ ಬಂದರು ಏನಪ್ಪ ಏನೇನೋ ಆಕ್ಷೇಪಣೆ ಎತ್ತಿದ್ದೀರಲ್ಲ ಶ್ರೀ ಈ ಆಕ್ಷೇಪಣೆಗಳೆಲ್ಲ ತಾವು ಮಾಡಿದ್ದ ಆಕ್ಷೇಪಣೆಗಳ ಆಧಾರದ ಮೇಲೆಯೇ ಆದುವು ಕೃಷ್ಣ ಅವರು ನಕ್ಕು ಈಗ ಸಂದರ್ಭ ಬದಲಾಯಿಸಿತ್ತಪ್ಪ ಆಗ ನಾನು ಹಣಕಾಸಿನ ಜವಾಬ್ದಾರಿ ಎಷ್ಟೋ ಅಷ್ಟನ್ನೇ ನೋಡುತ್ತಿದ್ದೆ ಒಂದೇ ಒಂದು ಇಲಾಖೆಯ ದೃಷ್ಟಿಯದು ಈಗ ಕಾರ್ಖಾನೆಯ ಯೋಗಕ್ಷೇಮವನ್ನು ನೋಡಬೇಕಾಗಿದೆ ಇದರಲ್ಲಿ ನಾನಾ ಇಲಾಖೆಗಳ ದೃಷ್ಟಿಗಳ ಸಮನ್ವಯವಾಗಬೇಕು ಈಗ ಸಮಗ್ರ ರಾಜ್ಯದ ದೃಷ್ಟಿ ನನ್ನದು ಉಪ್ಪಿನಂಗಡಿಯವನು ಉಪ್ಪಿನ ಸಮಾನ ಪದಾರ್ಥವೇ ಪ್ರಪಂಚದಲ್ಲಿಲ್ಲವೆಂದು ಹೇಳಬೇಕು ಅಡಿಗೆ ಮಾಡುವವರು ಉಪ್ಪು ಹುಳಿಕಾರ ಎಲ್ಲವನ್ನೂ ನೋಡಬೇಕು ಕಬ್ಬಿಣದ ಕಾರ್ಖಾನೆಯ ಜೀರ್ಣೋದ್ಧಾರ ಭದ್ರಾವತಿಯ ಕಾರ್ಖಾನೆಯನ್ನು ಉಳಿಸಿಕೊಟ್ಟವರು ಎಂ ಎನ್ ಕೃಷ್ಣರಾಯರು ಎಂದು ಹೇಳಬಹುದು ಭದ್ರಾವತಿಯ ಕಾರ್ಖಾನೆ ನಷ್ಟಪಡುತ್ತಿದ್ದ ಕಾಲದಲ್ಲಿ ಅದನ್ನು ಮುಚ್ಚಿಯೇ ಬಿಡೋಣವೇ ಎಂದು ಯೋಚನೆ ಬರುವಷ್ಟು ಮಟ್ಟಿಗೆ ಹೋಗಿತ್ತು ಅದರ ಹೀನದಶೆ ಭದ್ರಾವತಿಯಲ್ಲಿ ಕಬ್ಬಿಣದಿಂದ ಉಕ್ಕನ್ನು ತಯಾರಿಸುವುದು ಸಾಮಾನುಗಳನ್ನು ತಯಾರಿಸುವುದು ನಡೆದ ಹೊರತು ಅದು ಲಾಭಪ್ರದವಾಗದೆಂದು ಕೆಲವರು ಅಭಿಪ್ರಾಯಪಟ್ಟಿದ್ದರು ಇದನ್ನು ತಳ ಮುಟ್ಟಿ ವಿಚಾರ ಮಾಡಿ ಶಿಫಾರಸು ಮಾಡಲು ಒಂದು ಕಮಿಟಿ ನಿಯಾಮಕವಾಯಿತು ಆ ಕಮಿಟಿ ಉಕ್ಕಿನ ತಯಾರಿ ಆಗಲೇಬೇಕೆಂದು ರೋಲಿಂಗ್ ಮಿಲ್ಸ್ ಮೊದಲಾದ ಯಂತ್ರದ ಬಡಾವಣೆಗಳು ಆಗಲೇಬೇಕೆಂದು ಶಿಫಾರಸು ಮಾಡಿತು ಸರಕಾರವು ಇದನ್ನು ಅಂಗೀಕರಿಸಲು ಕೆಲವು ಪ್ರತಿಬಂಧಕಗಳಿದ್ದವು ಮ್ಯಾಥನ್ ಸಚಿವರು ಅನುಕೂಲರಾಗಿರಲಿಲ್ಲ ಹೀಗೆ ಅದು ತಕರಾರಿನ ವಿಷಯವಾದ ಮೇಲೆ ಅದನ್ನು ಇತ್ಯರ್ಥಕ್ಕೆ ತರುವ ಜವಾಬ್ದಾರಿಯನ್ನು ಮಿರ್ಜಾ ಸಾಹೇಬರು ಎಂ ಎನ್ ಕೃಷ್ಣರಾಯರಿಗೆ ಒಪ್ಪಿಸಿದರು ಕೃಷ್ಣರಾಯರು ಆ ವಿಷಯಕ್ಕೆ ಸಂಬಂಧಿಸಿದ ಎಲ್ಲರನ್ನೂ ಸಭೆ ಸೇರಿಸಿದರು ಆಗ ಸರ್ ಚಾರ್ಲ್ಸ್ ಟಾರ್ಡ್ ಹಂಟರ್ ಅವರು ಬಂದಿದ್ದರು ಅವರು ವಿರೋಧ ಪಕ್ಷದವರು ಏನೇನೋ ಅಡಚಣೆಗಳನ್ನೆತ್ತಿದ್ದರು ಕೃಷ್ಣರಾಯರು ಹೇಳಿದರು ಈ ಹೊತ್ತು ಭದ್ರಾವತಿ ನಷ್ಟಕರವಾಗಿ ಕಾಣುತ್ತಿರಬಹುದು ಆದರೆ ಇದು ಸಕಲ ಜಾನಪದೀಯವಾದ ಒಂದು ಪರಿಶ್ರಮ ಎಂಬುದನ್ನು ನಾವು ಮರೆಯಬಾರದು ನಮ್ಮಲ್ಲಿ ಯಾರು ಯುದ್ಧವನ್ನು ಬಯಸುವವರಲ್ಲ ಆದರೆ ಯಾವ ದುರ್ದೈವದ ಕಾರಣದಿಂದಲೋ ಯುರೋಪಿನಲ್ಲಿ ಯುದ್ದ ಸಂಭವಿಸಿದರೆ ಆಗ ಬ್ರಿಟಿಷ್ ಚಕ್ರಾಧಿಪತ್ಯವನ್ನು ಉಳಿಸಲು ಸಾಧಕವಾಗುವುದು ಭದ್ರಾವತಿಯ ಕಾರ್ಖಾನೆ ಆಗತೋರುತ್ತದೆ ತೋರುತ್ತದೆ ಈ ಹೊತ್ತಿನ ನಷ್ಟ ಲೆಕ್ಕಕ್ಕೆ ಬರತಕ್ಕದ್ದಲ್ಲವೆಂಬುದು ಮತ್ತು ವಿಷಮ ಕಾಲದ ಲಾಭ ಈ ನೂರರಷ್ಟಾದಿ ತೆಂಬುದು ಹೀಗೆ ಕೃಷ್ಣರಾಯರು ಖಂಡಿತವಾಗಿ ಆಡಿದ ಮಾತು ಪರಿಣಾಮಕಾರಿಯಾಯಿತು ಭದ್ರಾವತಿಯ ಕಾರ್ಖಾನೆಯ ಆಡಳಿತವನ್ನು ಸಹಾನುಭೂತಿಯಿಂದ ನೋಡಿ ಬಲ ಕೊಟ್ಟಿದ್ದು ಕೃಷ್ಣರಾಯರಿಗೆ ಕೀರ್ತಿಕರವಾದ ಸಂಗತಿ ಪಂಚವಾರ್ಷಿಕ ಯೋಜನೆ ಕೃಷ್ಣರಾಯರು ಮೈಸೂರು ಸರ್ಕಾರದಿಂದ ನಿವೃತ್ತರಾದ ಬಳಿಕ ಇಂಡಿಯಾ ಸರ್ಕಾರದ ಮೊದಲನೆಯ ಪಂಚವಾರ್ಷಿಕ ಯೋಜನಿಯ ಯೋಜನೆ ಪ್ರಕಟವಾದ ಸಂದರ್ಭದಲ್ಲಿ ನನಗೆ ಒಂದು ಖಾಸಗಿ ಪತ್ರ ಬರೆದು ತಮ್ಮ ಅಸಮ್ಮತಿ ತಿಳಿಸಿದರು ಹೆಚ್ಚು ಹಣ ಖರ್ಚಿಗೆ ಸಿಕ್ಕುತ್ತದೆಂದು ನಾಲಾ ಇಲಾಖೆಗಳ ಅಧಿಕಾರಿಗಳಿಗೆ ಗೋಚರವಾದರೆ ಹೇಗೆ ದುಂದು ನಡೆಯುತ್ತದೆ ಹೇಗೆ ಹಣ ಪೋಲಾಗುತ್ತದೆ ಎಂಬುದನ್ನು ನಾನು ಅಬು ಅನುಭವದಿಂದ ತಿಳಿದುಕೊಂಡಿದ್ದೇನೆ ಸರಕಾರಿ ವರ್ಷದ ಕೊನೆಯ ಎರಡು ತಿಂಗಳಲ್ಲಿ ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವ ಮೊಬಲಗನ್ನು ಖರ್ಚು ಹಾಕುವುದರಲ್ಲಿ ಅಧಿಕಾರಿಗಳು ಹೇಗೆ ಅವಸರ ಎಂಬುದನ್ನು ನೋಡಿ ಆ ಎರಡು ತಿಂಗಳಲ್ಲಿ ವಿಶೇಷ ಉಸ್ತುವಾರಿ ಎನ್ನಿಡಬೇಕಾಗುತ್ತದೆ ಹೆಚ್ಚು ಹಣ ಸಿಕ್ಕಿದರೆ ಹೆಚ್ಚು ಹೆಚ್ಚು ಪೋಲು ನಡೆದು ಆಡಳಿತಕ್ಕೆ ಬಹು ಕೆಡಕುಗಳು ಅಮರಿಕೊಳ್ಳುತ್ತವೆ ಇದು ಅವರ ಕಾಗದದ ತಾತ್ಪರ್ಯ ಉದಾರ ಭಾವನೆ ಎಂಎನ್ ಕೃಷ್ಣರಾಯರು ಪೂರ್ವಾಚಾರ ಬದ್ಧರಂತೆ ಮೇಲಕ್ಕೆ ಕಂಡರು ಅಂತರಂಗದಲ್ಲಿ ಉದಾರ ಭಾವನೆಗಳುಳ್ಳವರು ಒಂದು ದೃಷ್ಟಾಂತ ಜ್ಞಾಪಕಕ್ಕೆ ಬರುತ್ತದೆ ವರ್ಕ್ ಮನ್ಸ್ ಆಕ್ಟ್ ಎಂಬ ಕಾನೂನಿನ ಮಸೂದೆ ಲೆಜಿಸ್ಲೇಟಿವ್ ಸಭೆಯ ಮುಂದಿತ್ತು ಕಾರ್ಖಾನೆಗಳಲ್ಲಿ ಕೆಲಸಗಾರರಿಗೆ ಯಜಮಾನ ವರ್ಗದ ಯಾವ ತಪ್ಪಿನಿಂದಲೇ ಆಗಲಿ ಗಾಯವೋ ಪ್ರಾಣ ನಷ್ಟವೋ ಆದರೆ ಹಾಗೆ ಗಾಯಗೊಂಡವನಿಗೆ ಅಥವಾ ಅವನ ವಾರಸುದಾರರಿಗೆ ಒಂದು ಕಷ್ಟ ಪರಿಹಾರ ದ್ರವ್ಯಗೊಳಿಸಬೇಕೆಂಬುದು ಆ ಕಾನೂನಿನ ತಾತ್ಪರ್ಯ ಈ ಮಸೂದೆ ಸೆಲೆಕ್ಟ್ ಕಮಿಟಿಯಲ್ಲಿ ಚರ್ಚೆಗೆ ಬಂದಿತು ಕೃಷ್ಣರಾಯರು ಅದಕ್ಕೆ ಅಧ್ಯಕ್ಷರಾಗಿದ್ದರು ಚರ್ಚಾ ಪ್ರಸಂಗದಲ್ಲಿ ಕಷ್ಟ ಪರಿಹಾರ ಗಾಯ ಪಟ್ಟವನಿಗೆ ಅಥವಾ ಮೃತನ ಹೆಂಡತಿ ಮಕ್ಕಳಿಗೆ ಕೊಡಿಸುವುದಂತೂ ಸರಿ ಅವನಿಗೆ ಒಬ್ಬ ಉಪಪತ್ನಿಯೋ ಕೂಡಿಕೆಯ ಹೆಂಗಸೋ ಇದ್ದರೆ ಆ ಹೂಡಿಕೆಯ ಹೆಂಗಸಿಗೆ ಮಕ್ಕಳಾಗಿದ್ದರೆ ಅವರಿಗೆ ಕಷ್ಟ ಪರಿಹಾರ ಒಂದು ಭಾಗ ಸಲ್ಲುತ್ತದೆಯೇ ಇಲ್ಲವೇ ಈ ಪ್ರಶ್ನೆ ಬಂದಿತ್ತು ಅಧ್ಯಕ್ಷರ ಅಭಿಪ್ರಾಯ ಏನಿದ್ದಿತೋ ಎಂದು ನವರತ್ನ ರಾಮರಾಯರು ನಾನು ಶಂಕೆಪಟ್ಟು ಿದ್ದೆವು ನಮ್ಮ ಇಂಗಿತವನ್ನು ಕೃಷ್ಣರಾಯರು ತಿಳಿದುಕೊಂಡು ತಾವೇ ಸ್ಪಷ್ಟವಾಗಿ ಕಷ್ಟ ನಷ್ಟ ಪರಿಹಾರ ದ್ರವ್ಯವು ಆ ಮನುಷ್ಯನಿಗೆ ಪ್ರೀತಿ ಪಾತ್ರರಾಗಿದ್ದವರೆಲ್ಲರಿಗೂ ಸಲ್ಲಬೇಕಾದದ್ದು ಎಂದರು ಆತ್ಮಗುಣ ಅವರ ಅಣ್ಣಂದಿರಂತೆ ಕೃಷ್ಣರಾಯರು ಗುಪ್ತದಾನ ಮಾಡುತ್ತಿದ್ದರು ಬಹುಮಂದಿಗೆ ಅವರು ಸಹಾಯ ಕೊಟ್ಟರು ಆದರೆ ಅದರಲ್ಲೊಂದು ಪ್ರಕಾಶಕ್ಕೆ ಬರತಕ್ಕದ್ದಲ್ಲವೆಂದು ಅವರು ರಥ ತೊಟ್ಟಿದ್ದರು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪನವರು ಟಿ ಎಸ್ ವೆಂಕಣ್ಣಯ್ಯನವರು ನಾನು ಒಂದು ಸಾರ್ವಜನಿಕ ಕಾರ್ಯಕ್ಕಾಗಿ ಚೆಂದ ಹೋದೆವು ಅವರು ಹತ್ತು ನಿಮಿಷದೊಳಗಾಗಿ ಬಂದು ಒಂದು ಚೆಕ್ಕು ಬರೆದುಕೊಟ್ಟು ವಿಷಯವೆಲ್ಲ ನನಗೆ ತಿಳಿದಿದೆ ಒಳ್ಳೆಯ ಕೆಲಸ ಈಗ ಇಷ್ಟು ಇರಲಿ ಹೆಚ್ಚು ಅವಶ್ಯವಾದರೆ ದಯವಿಟ್ಟು ನನ್ನನ್ನು ಕೇಳಬೇಕು ಎಂದರು ಅವರ ಮಾತಿನ ರೀತಿಯನ್ನು ಕುರಿತು ಒಂದು ಗುಣವರ್ಣನೆ ಮಾಡಬಹುದು ಇಂಗ್ಲಿಷಿನಲ್ಲಿಯೇ ಆಗಲಿ ಕನ್ನಡದಲ್ಲಿಯೇ ಆಗಲಿ ಅವರ ವಾಣಿ ಗಂಭೀರವಾದದ್ದು ನ್ಯೂನಾತಿರೇಕಗಳಿಗೆಡಗೊಡದೆ ಜಾಗರೂಕತೆಯಿಂದ ಸಿದ್ಧವಾದದ್ದು ಮಾತು ಬಿಕ್ಕಟ್ಟಿನಿಂದ ಕೂಡಿದ್ದು ವೀರ್ಯವತ್ತಾದದ್ದು ಖಂಡಿತವಾದದ್ದು ಶಂಕೆಗೆ ಕೊಂಚವೂ ಅವಕಾಶ ಕೊಡುತ್ತಿರಲಿಲ್ಲ ಬಹು ಶ್ರುತರು ಕೃಷ್ಣರಾಯರು ನಿಜವಾದ ವಿದ್ವಾಂಸರು ಬಹುಶ್ರುತರು ಹತ್ತಾರು ಗ್ರಂಥಗಳನ್ನು ವಿಮರ್ಶನ ಪೂರ್ವಕವಾಗಿ ಓದಿದ್ದವರು ಅವರು ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕಾರ್ಲೈಲ್ ಎಂಬ ಪ್ರಸಿದ್ಧ ಇಂಗ್ಲಿಷ್ ಲೇಖನ ಲೇಖನಗಳನ್ನು ತುಂಬ ಆಧರಣೆಯಿಂದ ಓದಿದ್ದರಂತೆ ಕಾರ್ಲೈಲನು ಪರಮಾರ್ಥ ವಿಚಾರಿ ಚಿಲ್ಲರೆ ವಿಷಯಗಳಿಗೆ ಹೋಗುವವನಲ್ಲ ಕೇವಲ ವಿನೋದಕ್ಕಾಗಿ ಬರವ ಅವನು ಗಂಭೀರವಾದ ಜೀವಿತ ಪ್ರಶ್ನೆಗಳನ್ನು ಗಂಭೀರವಾದ ದೃಷ್ಟಿಯಿಂದ ಪರಾಮರ್ಶಿಸಿದವನು ವಿದ್ವತ್ತೆ ಒಂದು ಸಾರಿ ನಾನು ಟೀಟ್ಸ್ ಟ್ರೀಟ್ಸ್ಕ್ ಎಂಬ ಜರ್ಮನ್ ಚಾರಿತ್ರಿಕನ ಉಪನ್ಯಾಸ ಗ್ರಂಥವನ್ನು ಬೇರೀಡೇಲ್ ಕಿತ್ ಎಂಬಾತನ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಎಂಬ ಮೂರು ಸಂಪುಟಗಳ ಗ್ರಂಥವನ್ನು ನೋಡಬೇಕೆಂದು ಇಲ್ಲಲ್ಲಿ ಹುಡುಕಾಡಿದೆ ಆ ಎರಡು ಗ್ರಂಥಗಳು ಕಂಟ್ರೋಲರವರ ಲೈಬ್ರರಿಯಲ್ಲಿ ದೊರೆಯಬಹುದೆಂದು ನನ್ನ ಸ್ನೇಹಿತರಾದ ಎಂ ವೆಂಕಟನಾರಾಯಣಪ್ಪನವರು ಹೇಳಿದರು ಕ್ರೀ ಟ್ರೀಟ್ಸ್ ಕೀತ್ ಇವರಿಗೂ ಹಣಕಾಸಿನ ಲೆಕ್ಕಪತ್ರಗಳಿಗೂ ಏನು ಸಂಬಂಧವೆಂದು ನಾನು ಕೇಳಿದೆ ಎಂ ಎನ್ ಕೃಷ್ಣರಾಯರೇ ಅವರು ಹೇಳಿದರು ಎಂ ಎನ್ ಕೃಷ್ಣರಾಯರವರು ವಿಶ್ರಾಂತರಾದ ಒಂದು ತಿಂಗಳೊಳಗಾಗಿ ಒಂದು ಸಂಜೆಯವರನ್ನು ಒಬ್ಬ ಸ್ನೇಹಿತರ ಮನೆಯಲ್ಲಿ ಕಂಡೆ ಆ ಸ್ನೇಹಿತರು ಪ್ರಾಸ್ತಾವಿಕವಾಗಿ ಕೃಷ್ಣರಾಯರು ದಿವಾನ್ ಕೆಲಸ ನೋಡುತ್ತಿದ್ದಾಗ ನಾಲ್ಕೈದು ಕಡೆ ಮಾಡಿದ ಭಾಷಣಗಳನ್ನು ಕುಳಿತು ಮೆಚ್ಚುಗೆಯ ಮಾತನಾಡಿದರು ಆ ಭಾಷಣಗಳು ರಾಜ್ಯಾ ರಾಜ್ಯಾಡಳಿತದ ವಿಷಯಗಳಿಗ್ಗಳಿಂದ ದೂರವಾದ ಸಾಹಿತ್ಯ ಬದಲಾದ ವಿಚಾರಗಳಿಗೆ ಸಂಬಂಧಿಸಿದವು ಆದರೂ ಅವು ಸಂದರ್ಭಕ್ಕೆ ತಕ್ಕಂತೆ ಗಂಭೀರ ಭಾವನೆಗಳಿಂದಲೂ ವಾಕ್ಪಟುತ್ವದಿಂದಲೂ ಎಲ್ಲರಿಗೂ ಮಾನ್ಯವಾಗಿದ್ದವು ಸ್ನೇಹಿತರು ಹೀಗೆ ಹೇಳಿದ್ದನ್ನು ಕೇಳಿ ಕೃಷ್ಣರಾಯರು ನಸುನ ಗೊತ್ತಾ ಹೀಗೆಂದರು ನೋಡಿ ಇದರಿಂದ ಗೊತ್ತಾಗುತ್ತದೆ ರಾಜಕೀಯ ಕೆಲಸ ಮಾಡುವವನು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಮೇಲೆ ನೋಡಿದ್ದರೆ ಸಾಕು ಅವನು ಯಾವುದನ್ನು ಆಳವಾಗಿ ತಿಳಿದುಕೊಂಡಿರಬೇಕಾಗಿಲ್ಲ ಎಂದು ಎಲ್ಲವನ್ನೂ ಬಲ್ಲ ಯಾವುದನ್ನು ಅರಿಯ ಎಲ್ಲರಿಗೂ ತಿಳಿದಿರುವ ಸಂಗತಿಯನ್ನೇ ಅವನು ಹೇಳಬೇಕಾದದ್ದು ಯಾವ ಗಹನ ವಿಷಯಕ್ಕೂ ಅವನು ಹೋಗಲಾರ ಎಲ್ಲರೂ ಒಪ್ಪಿಕೊಳ್ಳುವ ಮಾತನ್ನು ಅವನು ಹೇಳುತ್ತಿದ್ದರೆ ಅವನಿಗೆ ಕೀರ್ತಿ ಬಂದು ಬಿಡುತ್ತದೆ ಆಚಾರ ವ್ಯವಹಾರಗಳಲ್ಲಿ ಕೃಷ್ಣರಾಯರು ನಿಯಮನಿಷ್ಠೆಯುಳ್ಳವರು ಅವರನ್ನು ನಾನು ಹತ್ತಾರು ಟೀ ಪಾರ್ಟಿಗಳಲ್ಲಿ ಕಂಡಿದ್ದೇನೆ ಅವರು ತಮ್ಮ ಮನೆಯಿಂದ ಹೊರಗೆ ಬಂದಾಗ ಯಾವ ಆಹಾರವನ್ನು ಮುಟ್ಟಿದವರಲ್ಲ ಒಂದು ಸಾರಿ ಲೆಜಿಸ್ಲೇಟಿವ್ ಸಭೆ ನಡೆಯುತ್ತಿದ್ದಾಗ ಮಿರ್ಜಾ ಸಾಹೇಬರು ಕೆಲ ಮಂದಿಯನ್ನು ಉಪಹಾರಕ್ಕೆ ಮಾಮೂಲಿನಂತೆ ಕರೆದರು ಉಪಹಾರ ಕೂಟದಲ್ಲಿ ಹಣ್ಣು ಇತ್ತು ರವರು ಇದನ್ನು ತೆಗೆದುಕೊಳ್ಳಬಹುದಲ್ಲ ಎಂದು ಕೃಷ್ಣರಾಯರನ್ನು ಸ್ನೇಹ ರೀತಿಯಲ್ಲಿ ಬಲಾತ್ಕಾರ ಮಾಡಿದರು ಕೃಷ್ಣರಾಯರು ಬೇಕಿಲ್ಲದ್ದನ್ನು ಹೇಗೆ ತೆಗೆದುಕೊಳ್ಳುವುದು ಎಂದರು ಪಾರಮಾರ್ಥಿಕತೆ ಕೃಷ್ಣರಾಯರು ಪಾರಮಾರ್ಥಿಕರು ಅವರು ಅಧಿಕಾರದಿಂದ ನಿವೃತ್ತರಾದ ದಿವಸ ಪತ್ರಿಕೆಗಳವರು ಅವರಲ್ಲಿ ಹೋಗಿ ಸಂದೇಶ ಕೊಡಬೇಕೆಂದು ಕೇಳಿದರು ನೀವು ರಾಮಕೃಷ್ಣ ಗೋವಿಂದ ಎಂದು ಕೊಡಿರಿ ಇದೆ ನನಗೆ ಆಗಿರುವ ಸಂದೇಶ ಎಂದರು ಕೃಷ್ಣರಾಯರು ವಾಸ್ತವವಾಗಿ ಅವರು ತಮ್ಮ ಕಡೆಯ ದಿನಗಳನ್ನು ಉಪನಿಷತ್ ವ್ಯಾಸಂಗದಲ್ಲಿ ಕಳೆದರು ಅವರ ಮೈ ದುರ್ಬಲವಾಗಿ ರೋಗದ ಹೆಚ್ಚಾಗಿದ್ದರು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡಿದ್ದರು ಒಂದು ದಿನ ಮಾತಿನ ನಡುವೆ ಶಾಂಕರ ಭಾಷೆದ ಒಂದು ವಾಕ್ಯವನ್ನು ಉದಾಹರಿಸಿ ಯಾವ ಶಮದಮಾದಿ ಗುಣಾಭಾಸವು ಸಾಧಕನಿಗೆ ಸಾಧನವಾಗಿರುತ್ತದೆಯೋ ಅದು ಸಿದ್ಧನಿಗೆ ಲಕ್ಷಣವಾಗುತ್ತದೆ ಎಂದರು ಕಠೋಪನಿಷತ್ತಿನ ವಾಕ್ಯಗಳನ್ನು ಅವರು ಆಗಾಗ ಬಾಯಿಯಿಂದ ನುಡಿಸಿ ನುಡಿಯುತ್ತಿದ್ದರು ಕೃಷ್ಣರಾಯರು ವೈಯಕ್ತಿಕ ಜೀವನದಲ್ಲಿ ನೋವು ಪಟ್ಟಿದ್ದವರು ಮನುಷ್ಯನ ಹೃದಯವನ್ನು ತಲ್ಲಣಗೊಳಿಸುವ ಸಂದರ್ಭಗಳು ಎಂಥವೆಂದು ಜೀವನದಲ್ಲಿ ಕಂಡಿದ್ದವರು ಹೀಗೆ ಅವರಲ್ಲಿ ಪ್ರಪಂಚ ವಸ್ತುಗಳ ಬೆಲೆ ಎಷ್ಟೆಂಬುದರ ನಿಷ್ಕರ್ಷೆಯಿತ್ತು ಹಾಗೆ ವಿರಕ್ತಿಯು ಲೋಕಾನುಕಂಪೆಯೂ ಕೂಡಿ ಬೆಳೆದಿದ್ದವು ಅವರದು ತತ್ವನಿಷ್ಠವಾದ ಪರಿಶುದ್ಧವಾದ ಜೀವನ